ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರ್ವಸ್ತುತಿ ಅಲ್ಲಾಹನಿಗೆ ಅವನು ತನ್ನ ದಾಸನ ಮೇಲೆ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದನು ಮತ್ತು ಅದರಲ್ಲೇನು ವಕ್ರತೆಯನ್ನಿರಿಸಲಿಲ್ಲ ೀ ನೀನಯಾಮಿ ಹಸಿ ಅನ್ನೋಲ್ಹಸನಿ ಅಗಜ ನಿಖರವಾದ ನೇರ ಮಾತುಗಳನ್ನಾಡುವಂತಹ ಗ್ರಂಥ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 ما لهم به من علم ولا لآبائهم كبرت كرمتا تخرج من أفواههم إن يقولون إلا كذبا إدر بغي أوريك جنان وينو إلا أورا پوروكريكو إرال إلا أورا بائييند فردوا إيماتو بحل غوروا دودو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 ಗುಹಾವಾಸಿಗಳು ಮತ್ತು ಶಿಲಾ ನಮ್ಮ ಅದ್ಭುತ ನಿದರ್ಶನಗಳಲ್ಲಾಗಿದ್ದರೆಂದು ನೀವು ಭಾವಿಸುತ್ತೀರಾ ಆ ಕೆಲವು ಮಂದಿ ತರುಣರು ಗುಹೆಯೊಳಗೆ ಆಶ್ರಯ ಪಡೆದರು ಮತ್ತು ಓ ನಮ್ಮ ಪ್ರಭು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 ಅಲ್ಲಾಹನ ಮೇಲೆ ಮಿಥ್ಯಾರೋಪ ಹೊರಿಸುವ ಮನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿರಬಹುದು ವೈರ್ಯಾಚಲ್ಯಾಬೂ ಇಲ್ಲ ಶುಭ್ಲ ಕುಮ್ರಿರ್ವಶ್ಮಣತಿ ಎ ಶುಭ್ಲ ಕುಂಭು ತುಮ ನಿರ್ವಸ್ಮತಿ ವಯು ಹೈ ಇಲ್ಲ ಕುಂ ಇಲ್ಲಮೃದ್ಧಪ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 ಾಯ ತಿಲ್ಲು ಕಹುವಲ್ ಮುಗ್ಲ್ ಫಲಿದ ಲಹುವಲಿಯಂ ಮುಕ್ಷಿದ ನೀವು ಅವರನ್ನು ಗುಹೆಯೊಳಗೆ ನೋಡುತ್ತಿದ್ದರೆ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 ಅವನಿಗಾಗಿ ನೀವು ಯಾವ ರಕ್ಷಕ ಮಿತ್ರ ಮಾರ್ಗದರ್ಶಕನನ್ನು ಪಡೆಯಲಾರಿರಿ ವಚಷ್ಟು ಅನುಪಲ್ಲಿ ವಕಲ್ಬು ಹಸಿಪುರೀಜ ಲಚಾರೈಂ ಲವಲ್ಲೈ ಚಿನ್ಹುಂ ಫ್ಯೂರಾವಿ ಚಿನ್ಹುಂ ರೋದ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 مَتُ أَوْرَ دِرْشَ دِنْدَ نِمْمَلِي بِهْتِي يُنْتَاجِي بِدُتِتُ قَتَدَالِكَ بَعَثْنَاهُمْ لِيَتَسَاءَلُوا بَيْنَهُمْ قَالَ قَائِلٌ مِنْهُمْ كَمْ لَبِثْتُمْ قَالُوا لَبِثْنَا يَوْمًا أَوْ بَعْضَ يَوْمٍ قَالُوا رَبُّكُمْ أَعْلَمُ بِمَا لَبِثْتُمْ فَابْعَثُوا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 ಹಾಗಾಗಿ ಬಿಟ್ಟರೆ ನಾವೆಂದು ಯಶಸ್ವಿಯಾಗಲಾರೆವು ಎಂದರು ಒಮ್ಮಿಯಪ್ಪು ವನ್ನ ಸಚಲ ವೈದಸಿಹ ವನ್ನ ಸಲ ವೈದಸಿಹ್ಯಚಲ ಜಾ ನೈ ನು ಅಮೃ ಹೀಗೆ ಅಲ್ಲಾಹನ ವಾಗ್ದಾನವು ಸತ್ಯವೆಂದು ಪುನರುತ್ಥಾನದ ಆ ಘಳಿಗೆಯು ಖಂಡಿತವಾಗಿಯೂ ಬಂದೆತ್ತೀರುವುದೆಂದು ಜನರು ತಿಳಿಯುವಂತಾಗಲು ನಾವು ನಗರವಾಸಿಗಳಿಗೆ ಇವರ ಸ್ಥಿತಿಯನ್ನು ತಿಳಿಯಪಡಿಸಿದೆವು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 ಅವರ ಎಷ್ಟು ಮಂದಿ ಇದ್ದರೆಂದು ನನ್ನ ಪ್ರಭು ಮಾತ್ರ ಬಲ್ಲನು ಅವರ ಸರಿಯಾದ ಸಂಖ್ಯೆಯನ್ನು ಕೆಲವೇ ಮಂದಿ ಬಲ್ಲರಷ್ಟೆ ಆದುದರಿಂದ ಅವರ ಸಂಖ್ಯೆಯ ಬಗೆಗೆ ಸ್ತೂಲವಾದ ಮಾತನ್ನು ಮೀರಿ ಜನರೊಡನೆ ವಾದಿಸಬೇಡಿರಿ ಮತ್ತು ಅವರ ಕುರಿತು ಯಾರೊಡನೆಯೂ ವಿಚಾರಿಸಲು ಬೇಡಿರಿ ಮತ್ತು ಗಮನಿಸಿರಿ ಯಾವ ವಿಷಯದ ಬಗೆಗೂ ನಾನು ನಾಳೆ ಈ ಕೆಲಸವನ್ನು ಮಾಡಿಬಿಡುವೆನು ಎನ್ನಬೇಡಿರಿ ಇಲ್ಲ ಅಲ್ಲುರ್ಕುಲಾಸಿಯಲಿ ಅಪುರದ ನಿಲ್ಹದ ಔಷಧ ಅಲ್ಲಾಹನು ಇಚ್ಛಿಸುವ ಹೊರತು ನೀವೇನನ್ನು ಮಾಡಲಾರಿರಿ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 ಅವನಿಂದ ತಪ್ಪಿಸಿಕೊಂಡು ಓಡಿ ಹೋಗತಕ್ಕ ಯಾವ ಅಭಯ ಸ್ಥಾನವನ್ನು ಪಡೆಯಲಾರಿದ್ನಸ್ ಕನ ಅಲ್ಲ ಜೀನವೂ ಬಿಲ್ವಲ್ಲ ಶಿಗ್ಗಿ ಉರಿದು ನವಜ ಉರಿದು ನವಜ ಹೂವರೈನ ಕನ್ ಹೂ ಸುರಿದು ಜೀನ ಚಲ್ ಛಯ್ದುಮಿಯ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 ನಾವು ನಮ್ಮ ಸ್ಮರಣೆಯಿಂದ ಬೋಧಶೂನ್ಯವಾಗಿ ಮಾಡಿರುವಂತವನನ್ನು ತನ್ನ ದೇಹೆಚ್ಚಗಳ ಅನುಸರಣೆಯನ್ನು ಸ್ವೀಕರಿಸಿಕೊಂಡಿರುವವನನ್ನು ಮಿತಿ ತಪ್ಪಿ ವರ್ತಿಸುವಂತವನನ್ನು ಅನುಸರಿಸಬೇಡಿರಿ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 ಇನ್ನು ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮವೆಸಗುವವರ ವಿಷಯ ನಾವು ಖಂಡಿತವಾಗಿಯೂ ಸತ್ಕರ್ಮಿಗಳ ಸತ್ಫಲವನ್ನು ವ್ಯರ್ಥಗೊಳಿಸುವುದಿಲ್ಲ يُحَلَّوْنَ فِيهَا مِنْ أَسَاوِرَ مِنْ ذَهَبٍ وَيَلْبَسُونَ سِيَابًا وَيَلْبَسُونَ سِيَابًا خُطْرًا مِنْ سُنْتُسٍ وَإِسْتَبْرَقٍ مُتَّكِئِينَ فِيهَا عَلَى الْأَرَائِكِ نِعْمَ السَّوَابُ وَحَسُنَكْ مُرْتَفَقًا أولاً جاءً جاءً جاءً جاءً جاءً جاءً جاءً جاءً جاءً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 ಓ ಪೈಗಂಬರರೆ ಅವರ ಮುಂದೆ ಒಂದು ಉಪಮೈಯನ್ನಿರಿಸಿರಿ ಇಬ್ಬರಿದ್ದರು ಅವರಲ್ಲೊಬ್ಬನಿಗೆ ನಾವು ಎರಡು ದ್ರಾಕ್ಷೆಯ ತೋಟಗಳನ್ನು ಕೊಟ್ಟೆವು ಅವುಗಳ ಸುತ್ತಲೂ ಖರ್ಜೂರದ ಮರಗಳ ಆವರಣ ಮಾಡಿದೆವು ಅವುಗಳ ಮಧ್ಯೆ ಕೃಷಿ ಭೂಮಿಯನ್ನಿರಿಸಿದೆವು ಎರಡು ತೋಟಗಳು ತುಂಬಾ ಫಲ ಕೊಡುವುದರಲ್ಲಿ ಏನು ಕೊರತೆ ಮಾಡಲಿಲ್ಲ ಆ ತೋಟಗಳಲ್ಲಿ ನಾವು ಒಂದು ಕಾಲುವೆಯನ್ನು ಹರಿಸಿದೆವು ಕಮಲವೂ ಅರ್ಜುನ ಮತ್ತು ಅವನಿಗೆ ತುಂಬಾ ಲಾಭ ಸಿಕ್ಕಿತು ಇವನ್ನೆಲ್ಲ ಪಡೆದು ಅವನು ತನ್ನ ನೆರೆಯವನೊಡನೆ ಮಾತಾಡುತ್ತಾ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 ಇದಕ್ಕಿಂತ ಉತ್ತಮ ಸ್ಥಳವನ್ನು ಖಂಡಿತವಾಗಿಯೂ ಪಡೆಯುವೆನು ಫಲಕಿಲ್ಲ ಅವನ ನೆರೆಯವನು ಮಾತಾಡುತ್ತ ಅವನೊಡನೆ ಹೀಗೆಂದನು ನಿನ್ನನ್ನು ಮಣ್ಣಿನಿಂದ ಆ ಬಳಿಕ ವೀರ್ಯದಿಂದ ಸೃಷ್ಟಿಸಿದ ಮತ್ತು ನಿನ್ನನ್ನು ಓರ್ವ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಿ ನಿಲ್ಲಿಸಿದಾತನನ್ನು ನಿರಾಕರಿಸುವೆಯ ಇನ್ನು ನನ್ನ ವಿಷಯ ನನ್ನ ಪ್ರಭು ಆ ಅಲ್ಲಾಹನೆ ನಾನು ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ ಮಾಡುವುದಿಲ್ಲ ನೀನು ನಿನ್ನ ತೋಟದೊಳಗೆ ಪ್ರವೇಶಿಸುತ್ತಿರುವಾಗ ನಿನ್ನ ಬಾಯಿಯಿಂದ ಮಾಷ ಅಲ್ಲ ಯಾ ಕೂವತ ಇಲ್ಲ ಬಿಲ್ಲ ಎಲ್ಲವೂ ಅಲ್ಲಾಹನಿಚ್ಚಿಸಿದಂತೆಯೇ ಆಗುತ್ತದೆ ಅಲ್ಲಾಹನ ಹೊರತು ಇನ್ನಾವ ಶಕ್ತಿಯೂ ಇಲ್ಲ ಎಂದೇಕೆ ಹೊರಡಲಿಲ್ಲ ನಿನಗೆ ನಾನು ಸ್ವತ್ತು ಮತ್ತು ಸಂತತಿಗಳಲ್ಲಿ ನಿನಗಿಂತ ಕೀಳಾಗಿ ಕಾಣಿಸುತ್ತಿದ್ದರೆ ಆಸುಶಿಲಾಲಯ ಹುಸ್ಬಾನುಸ್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 ಅವನು ತೋರುವ ಅಂತಿಮ ಪರಿಣಾಮವೇ إِنْ أَنْزَلْنَاهُ مِنَ السَّمَاءِ ಕಮ بِهِ نَبَاتُ الْأَرْضِ ಅಬ್ಬಿ ಅ ವೋ ಪೈಗಂಬರರೆ ಇವರಿಗೆ ಇಹ ಜೀವನದ ವಾಸ್ತವಿಕತೆಯನ್ನು ಈ ಉಪಮಯ ಮೂಲಕ ವಿವರಿಸಿರಿ ನಾವಿಂದು ಆಕಾಶದಿಂದ ನೀರನ್ನು ಸುರಿಸಿದಾಗ ಭೂಮಿಯ ಸಸ್ಯ ಸೃಷ್ಟಿಯು ದಟ್ಟವಾಗಿ ಬೆಳೆಯಿತು ನಾಳೆ ಆ ಸಸ್ಯಗಳೇ ಗಾಳಿಯು ಹಾರಿಸುತ್ತಾ ಹೋಗುವಂತಹ ಹೊಟ್ಟಾಗಿ ಹೋದವು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 ೂ ಹೋದು ಚಹೂ ಕುದಲ ಸ್ಮರಿಸಿರಿ ನಾವು ದೇವಚರರರೊಡನೆ ಆದಮರಿಗ ಸಾಂಗ ಎರಗಿದೆ ಎಂದು ಹೇಳಿದಾಗ ಅವರು ಎರಗಿದರು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 ಮತ್ತು ನಾವು ಅವರ ನಡುವೆ ಸಮನಾಗಿ ಒಂದೇ ಕೂಪವನ್ನು ಉಂಟುಮಾಡುವೆವು ಅಂದು ಎಲ್ಲ ಅಪರಾಹದಿಗಳು ಅಗ್ನಿಯನ್ನು ಕಾಣುವರು ಮತ್ತು ಇನ್ನು ನಮಗೆ ಇದರಲ್ಲೇ ಬೀಳಬೇಕಾಗಿದೆ ಎಂದು ತಿಳಿದುಕೊಳ್ಳುವರು ಮತ್ತು ಅವರು ಅದರಿಂದ ಪಾರಾಗಲು ಯಾವ ಅಭಯ ಸ್ಥಾನವನ್ನು ಪಡೆಯಲಾರರು ನಾವು ಈ ಕುರ್ಆನ್ನಲ್ಲಿ ಜನರಿಗೆ ತರತರದ ಉಪಮೆಗಳ ಮೂಲಕ ಬೋಧಿಸಿದೆವು ಆದರೆ ಮಾನವನು ಮಹಾ ಜಗಳಗಂಟನಾಗಿದ್ದಾನೆ ಒಲ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 ನಾವು ಸಂದೇಶವಾಹಕರನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ಕೊಡಲಿಕ್ಕಾಗಿಯೇ ಹೊರತು ಇನ್ನಾವ ಉದ್ದೇಶಕ್ಕಾಗಿಯೂ ಕಳುಹಿಸುವುದಿಲ್ಲ ಆದರೆ ಸತ್ಯ ನಿಷೇಧಿಗಳು ಮಿಥ್ಯದ ಅಸ್ತ್ರದೊಂದಿಗೆ ಸತ್ಯವನ್ನು ಸದೆಬಡಿಯಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ನನ್ನ ವಚನಗಳನ್ನು ಅವರಿಗೆ ಕೊಡಲ್ಪಟ್ಟಿದ್ದ ಎಚ್ಚರಿಕೆಗಳನ್ನು ಪ್ರಹಸನವಾಗಿ ಮಾಡಿಕೊಂಡಿದ್ದಾರೆ ಒನ್ ಅಗುಲ ಮುನ್ನ ದುಃಖಿಹಿ ತಾನ್ನ ಪದ್ದಮ ತಿನ್ನ ಜಾಲ್ ನುರು ಬಿಹಿನ್ನ ಚೆನ್ನಯುವ ಪುರ ತನ್ನ ಪ್ರಭುವಿನ ವಚನಗಳನ್ನು ಓದಿ ಹೇಳಿ ಉಪದೇಶಿಸಿದಾಗ ಯಾರು ಅದರಿಂದ ವಿಮುಖನಾಗುವನೋ ಹಾಗೂ ತಾನು ತನ್ನ ಸ್ವಂತ ಕೈಗಳಿಂದ ತನಗಾಗಿ ಮಾಡಿ ಕಳುಹಿಸಿದ ಕರ್ಮಗಳ ಕೆಟ್ಟ ಪ್ರತಿಫಲವನ್ನು ಮರೆತು ಅವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು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 ನಿಮ್ಮ ಪ್ರಭು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಅವನು ಇವರ ಕರ್ಮಗಳಿಗಾಗಿ ಇವರನ್ನು ಹಿಡಿಯಲಿಚ್ಚಿಸುತ್ತಿದ್ದರೆ ಬೇಗನೆ ಯಾತನೆ ಕಳುಹಿಸಿಬಿಡುತ್ತಿದ್ದನು ಆದರೆ ಇವರಿಗಾಗಿ ವಾಗ್ದಾನವೀಯಲಾಗಿರುವ ಒಂದು ಸಮಯ ನಿಶ್ಚಿತವಿದೆ ಮತ್ತು ಅದನ್ನು ತಪ್ಪಿಸಿ ಓಡಿ ಯಾವ ದಾರಿಯನ್ನೂ ಇವರು ಕಾಣಲಾರರು ಈ ಯಾತನಾಗ್ರಸ್ತ ನಾಡುಗಳು ನಿಮ್ಮ ಮುಂದೆಯೇ ಇವೆ ಅವರು ಅಕ್ರಮವೆಸಗಿದಾಗ ನಾವು ಅವರನ್ನು ನಾಶಗೊಳಿಸಿದೆವು ಮತ್ತು ಅವುಗಳಲ್ಲಿ ಪ್ರತಿಯೊಂದರ ವಿನಾಶಕ್ಕಾಗಿ ನಾವು ಸಮಯವನ್ನು ನಿಶ್ಚಯಿಸಿ ಬಿಟ್ಟಿದ್ದೆವು ಮೂಸಾರಿಗ ಸಂಭವಿಸಿದ ಘಟನೆಯನ್ನು ಹೇಳಿರಿ ಮೂಸಾರವರು ತಮ್ಮ ಸೇವಕನೊಡನೆ ನಾನು ಎರಡು ನದಿಗಳ ಸಂಗಮ ಸ್ಥಾನವನ್ನು ತಲುಪದೆ ನನ್ನ ಪ್ರಯಾಣವನ್ನು ನಿಲ್ಲಿಸಲಾರೆ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 ಹದಲ ಕೊಸ ಮುಂದೆ ಸಾಗಿ ತಮ್ಮ ಸೇವಕನೊಡನೆ ನಮ್ಮ ಬೆಳಗಿನ ಉಪಾಹಾರ ನೀಡು ಇಂದು ನಾವು ಪ್ರಯಾಣ ಮಾಡಿ ತುಂಬಾ ದಣಿದಿದ್ದೇವೆ ಎಂದರು ಆಗ ಸೇವಕನು ತಾವು ಕಂಡಿರ ಇದೇನಾಯಿತು ನಾವು ಆ ಶಿಲೆಯ ತಂಗಿದ್ದಾಗ ನಾನು ಮೀನನ್ನು ಮರೆತೇ ಬಿಟ್ಟಿದ್ದೆ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 ಆ ಪ್ರಕಾರ ಅವರಿಬ್ಬರೂ ತಮ್ಮ ಪಾದ ಗುರುತುಗಳನ್ನು ಅನುಸರಿಸಿ ಹಿಂದಿರುಗಿದರು ಮತ್ತು ಅಲ್ಲಿ ಅವರು ತಮ್ಮ ದಾಸರ ಪೈಕಿ ಓರ್ವ ದಾಸನನ್ನು ಕಂಡರು ನಾವು ಅವನಿಗೆ ನಮ್ಮ ಅನುಗ್ರಹ ಪ್ರದಾನ ಮಾಡಿದ್ದೆವು ಮತ್ತು ನಮ್ಮ ಒಂದು ವಿಶಿಷ್ಟ ಜ್ಞಾನವನ್ನು ದಯಪಾಲಿಸಿದ್ದೆವು ಮೂಸಾ ಅವರೊಡನೆ ನಿಮಗೆ ಕಲಿಸಿಕೊಡಲಾಗಿರುವ ಸುಜ್ಞಾನವನ್ನು ನನಗೂ ಹೇಳಿಕೊಡುವಂತೆ ನಾನು ನಿಮ್ಮ ಸಂಗಡವಿರಲೆ ಎಂದು ಕೇಳಿದರು ಆಲಇಿಯ ಸದಾ ಆಗ ಅವರು ತಾವು ನನ್ನ ಸಂಗಡ ಸಹನೆಯಿಂದ ಇರಲಾರಿದಿರುವ ಮತ್ತು ತಮಗೆ ಅರಿವಿಲ್ಲದಂತಾ ವಿಷಯದ ಬಗ್ಗೆ ತಾಳ್ಮೆ ವಹಿಸುವುದಾದರೂ ಹೇಗೆ ಎಂದರು ಆಗ ಮೂಸಾ ಇನ್ಷಾ ಅಲ್ಲ ಅಲ್ಲಾಹ ನೆಚ್ಚಿಸಿದರೆ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 ನಿಜಕ್ಕೂ ನೀವೊಂದು ಕಠೋರ ಕಾರ್ಯವನ್ನೇ ಸೆಗಿದಿರಿ ಆಗ ಅವರು ನೀವು ನನ್ನ ಸಂಗಡ ಸಹನೆಯಿಂದ ಇರಲಾರಿರೆಂದು ನಾನು ಹೇಳಿರಲಿಲ್ಲವೇ ಎಂದು ಕೇಳಿದರು ಆಗ ಮೂಸಾರು ಪ್ರಮಾದವಶಾತ್ ಆಗಿ ಹೋದುದಕ್ಕಾಗಿ ನನ್ನನ್ನು ಹಿಡಿಯಬೇಡಿರಿ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 ಮೂಸಾ ಹೇಳಿದರು ನೀವು ಒಬ್ಬ ನಿರಪರಾಧಿಯ ಪ್ರಾಣಹಾನಿ ಮಾಡಿದೀರ ವಸ್ತುತಃ ಅವನು ಯಾರನ್ನೂ ಕೊಲೆ ಮಾಡಿರಲಿಲ್ಲ ನೀವು ಇದೊಂದು ದುಷ್ಕೃತ್ಯವೆಸಗಿದಿರಿ ಆಗ ಅವರು ನೀವು ನನ್ನ ಸಂಗಡ ಸಹನೆಯಿಂದ ಇರಲಾರಿರೆಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೆ ಎಂದು ಕೇಳಿದರು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 طرق حتى اذا اتى يا اهل قريتي استطعم ما اهلها فابوا فابوا ان يضيفوه ما فوجدا فيها جدااا يريد ان يقضى قام قال لو شئت لاستخذت عليه اجرا انتر اور مونديساغيدرو كونيغووند غرامكيه بندرو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 ಆ ಬಾಲಕನ ಬಗ್ಗೆ ಹೇಳುವುದಿದ್ದರೆ ಅವನ ಮಾತಾಪಿತರು ಸತ್ಯವಿಶ್ವಾಸಿಗಳಾಗಿದ್ದರು ಆ ಬಾಲಕನು ತನ್ನ ಅತಿಕ್ರಮ ಹಾಗೂ ಸತ್ಯ ನಿಷೇಧ ನೀತಿಗಳಿಂದ ಅವರಿಗೆ ತೊಂದರೆ ಕೊಡುವನೆಂಬ ಆಶಂಕೆ ನಮಗಾಯಿತು ಆದುದರಿಂದ ಅವರ ಪ್ರಭು ಅವನ ಬದಲಿಗೆ ಚಾರಿತ್ರ್ಯದಲ್ಲಿ ಅವನಿಗಿಂತ ಉತ್ತಮನು ದಯಾ ದಾಕ್ಷಿಣ್ಯಗಳಲ್ಲಿ ನಿಕಟನೋ ಆದ ಸಂತತಿಯನ್ನು ಅವರಿಗೆ ದಯಪಾಲಿಸಲೆಂದು ಬಯಸಿದೆವು ವಲ್ ಜಿದುಲ್ಲ ವಕನ ಕಷ್ಟ ಹೂಕ ಜುಲ್ಲುಮ ವಕನ ಸ್ವಾರಿ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 ಕೊನೆಗೆ ಅವರು ಸೂರ್ಯನು ಅಸ್ತಮಿಸುವಲ್ಲಿಗೆ ತಲುಪಿದಾಗ ಸೂರ್ಯನು ಕಪ್ಪು ನೀರಿನಲ್ಲಿ ಮುಳುಗುತ್ತಿರುವುದಾಗಿ ಕಂಡರು ಅವರು ಅಲ್ಲೊಂದು ಜನಾಂಗವನ್ನು ನೋಡಿದರು ನಾವು ಹೀಗೆ ಹೇಳಿದೆವು ಓದುಕರ್ನೈನ್ ಇವರಿಗೆ ತೊಂದರೆ ಕೊಡುವ ಶಕ್ತಿಯು ನಿಮಗಿದೆ ಅವರೊಂದಿಗೆ ಉತ್ತಮ ರೀತಿಯ ವ್ಯವಹಾರ ನಡೆಸುವ ಅಧಿಕಾರವೂ ನಿಮಗಿದೆ ಆಗ ಅವರು ಇದರಲ್ಲಿ ಅಕ್ರಮವೆಸಗಿದವನಿಗೆ ನಾವು ಶಿಕ್ಷೆ ಅನಂತರ ಅವನು ತನ್ನ ಪ್ರಭುವಿನ ಕಡೆಗೆ ಮರಳಿಸಲ್ಪಡುವನು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 ಅನಂತರ ಅವರು ಇನ್ನೊಂದು ದಂಡಯಾತ್ರೆಯ ಸಿದ್ಧತೆ ಮಾಡಿದರು ಕೊನೆಗೆ ಸೂರ್ಯನು ಉದಯಿಸುವ ಸರಹದ್ದಿನವರೆಗೆ ತಲಪಿದರು ಅಲ್ಲಿ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಯಾವುದೇ ಸಾಧನವನ್ನು ನಾವು ಮಾಡಿಕೊಟ್ಟಿರದಂತಹ ಒಂದು ಜನಾಂಗದ ಮೇಲೆ ಸೂರ್ಯನು ಉದಯಿಸುತ್ತಿದ್ದುದನ್ನು ಅವರು ಕಂಡರು ಿಮಲೈನಿ ಪುಗ ಅವರ ಅವಸ್ಥೆ ಇದಾಗಿತ್ತು ಮತ್ತು ದುಲ್ಕರ್ನೈನ್ ರ ಬಳಿ ಏನಿತ್ತೆಂಬುದನ್ನು ನಾವು ತಿಳಿದಿದ್ದೆವು ಅನಂತರ ಅವರು ಮತ್ತೊಂದು ದಂಡಯಾತ್ರೆಯ ಸಿದ್ಧತೆ ಮಾಡಿದರು ಅಚ್ಚ ಇಜ್ಜೈನಿ ವದ ಮೂನಿ ಮೌಲ ಕೌಲ ಕೊನೆಗೆ ಅವರು ಎರಡು ಪರ್ವತಗಳ ನಡುವೆ ತಲುಪಿದಾಗ ಯಾವ ಮಾತನ್ನು ತಿಳಿಯದಂತಹ ಒಂದು ಜನಾಂಗವನ್ನು ಅವರು ಕಂಡರು ಅವರು ಹೀಗೆ ಹೇಳಿದರು ಓ ದುಕರ್ನ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 ಆ ಬಳಿಕ ನಾವು ಸಕಲ ಮಾನವರನ್ನು ಒಂದೆಡೆ ಒಟ್ಟುಗೂಡಿಸುವೆವು ವಾರಯೌ ನೈವಿಲ್ ಇಲ್ ಕಿರೀ ನಂದು ನಾವು ನರಕವನ್ನು ಸತ್ಯ ನಿಷೇಧಿಗಳ ಮುಂದೆ ತರುವೆವು ಅಲ್ಲೀನ ಕಾಯುನಾೀವೂ ನನ್ನ ಹಿತೋಪದೇಶದ ಬಗ್ಗೆ ಅಂಧರಾಗಿದ್ದುಕೊಂಡು ಏನನ್ನು ಆಲಿಸಲು ಸಿದ್ಧರಾಗಿರದ ಸತ್ಯ ನಿಷೇಧಿಗಳ ಮುಂದೆ ಅಸಹಸಿ ಬಲ್ಲದೀನ ಕೂಯಿದು ಐ ಬದಿಲ್ಯದು ನಲಿಲ್ ಕತಿರೀ ನುಜುನ ಸತ್ಯ ನಿಷೇಧವನ್ನು ಸ್ವೀಕರಿಸಿಕೊಂಡವರು ನನ್ನನ್ನು ಬಿಟ್ಟು ನನ್ನ ದಾಸರನ್ನು ತಮ್ಮ ರಕ್ಷಕ ಮಿತ್ರರಾಗಿಸಿಕೊಳ್ಳಬೇಕೆಂದು ಎಣಿಸಿರುವರೆ ನಾವು ಇಂತಹ ಸತ್ಯ ನಿಷೇಧಿಗಳ ಸತ್ಕಾರಕ್ಕಾಗಿ ನರಕವನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ ಓ ಪೈಗಂಬರರೆ ಇವರೊಡನೆ ಹೇಳಿರಿ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 ಅವರು ಸತ್ಯವನ್ನು ನಿಷೇಧಿಸಿದುದಕ್ಕಾಗಿಯೂ ನನ್ನ ವಚನಗಳನ್ನು ಮತ್ತು ನನ್ನ ಸಂದೇಶವಾಹಕರನ್ನು ಪರಿಹಾಸ್ಯ ಮಾಡಿದುದಕ್ಕಾಗಿಯೂ ಅವರ ಪ್ರತಿಫಲ ನರಕವಾಗಿರುತ್ತದೆ ಆದರೆ ಸತ್ಯವಿಶ್ವಾಸ ಬಿಟ್ಟವರ ಹಾಗೂ ಸತ್ಕರ್ಮವೆಸಗಿದವರ ಆತಿಥ್ಯಕ್ಕಾಗಿ ಫಿರ್ದೌಸಿನ ಉದ್ಯಾನಗಳಿರುವುದು ಅವರು ಅದರಲ್ಲಿ ಅನಂತಕಾಲ ವಾಸಿಸುವರು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 ಆದರೆ ನನ್ನ ಪ್ರಭುವಿನ ವಚನಗಳು ಮುಗಿಯಲಾರವು ಮಾತ್ರವಲ್ಲ ಮತ್ತು ಅಷ್ಟೇ ಮಸಿಯನ್ನು ನಾವು ತಂದರು ಅದು ಸಾಕಾಗದು ಉಲ್ ಇನ್ನಿಸ್ಲು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 ಆದುದರಿಂದ ತನ್ನ ಪ್ರಭುವಿನ ಬೇಟೆಯನ್ನು ನಿರೀಕ್ಷಿಸುವವನು ಸಗಲಿ, ಮತ್ತು ಆರಾಧನೆಯಲ್ಲಿ ತನ್ನ ಪ್ರಭುವಿನೊಂದಿಗೆ ಯಾರನ್ನು ಸಹಭಾಗಿಯಾಗಿ ಮಾಡದಿರಲಿ